ಅತ್ತಿಗುಪ್ಪೆ ಕೃಷ್ಣಶಾಸ್ತ್ರಿಗಳು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಡಿಸೆಂಬರಿನಲ್ಲಿ ಬೆಂಗಳೂರಿನಲ್ಲಿ ಮೈಸೂರು ಪೀಪಲ್ಸ್ ಕನ್ವೆನ್ಷನ್ ಎಂಬ ಪ್ರಜಾ ರಾಜಕೀಯ ಪರಿಷತ್ತು ಸೇರಿದ್ದ ಸಂಗತಿಯನ್ನು ಆಗಲೇ ಪ್ರಸ್ತಾವಿಸಿದ್ದೇವೆ ಆ ಪರಿಷತ್ತಿಗಾಗಿ ಬಂದಿದ್ದ ಸದಸ್ಯರು ಏಳೆಂಟು ಮಂದಿ ಶಂಕರಪುರದ ಹಾಡಿನ್ ರಸ್ತೆಯಲ್ಲಿ ಸಬ್ ಜಡ್ಜಿ ಲಕ್ಷ್ಮೀನಾರಾಯಣಪ್ಪನವರ ಮನೆಯಲ್ಲಿ ಇಳಿದುಕೊಂಡಿದ್ದರು ಮೈಸೂರಿನ ಎಂ ವೆಂಕಟಕೃಷ್ಣಯ್ಯನವರು ಚಿಕ್ಕಮಗಳೂರು ಶ್ರೀನಿವಾಸ ರಾಯರು ವಾಸುದೇವ ರಾಯರು ನರಸಿಂಗರಾಯರು ಇನ್ನಿಬ್ಬರು ಮೂವರು ಆ ಆ ಪರಿಷತ್ತಿನ ಮೊದಲನೆಯ ದಿವಸದ ಕಾರ್ಯಗಳು ಸಾಂಗವಾಗಿ ನಡೆದ ಬಳಿಕ ಎಲ್ಲರೂ ಸಂತೋಷದಿಂದ ಅವರವರ ಬಿಡಾರಗಳಿಗೆ ತೆರಳಿದಂತೆ ಈಗ ನಾನು ಹೇಳಿದ ಮಹನೀಯರು ತಾವಿಳಿದಿದ್ದ ಕಡೆಗೆ ಬಂದು ಭೋಜನಾನಂತರ ವಿಶ್ರಮಿಸಿಕೊಂಡರು ಆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಇರಬಹುದು ಆ ಸರಿಹೊತ್ತಿನಲ್ಲಿ ಯಾರೋ ಬಂದು ಲಕ್ಷ್ಮಾರಾಯಣಪ್ಪನವರ ಮನೆಯ ಹೊರಬಾಗಿಲನ್ನು ತಟ್ಟಿದ ಹಾಗಾಯಿತು ಲಕ್ಷ್ಮಾರಾಯಣಪ್ಪನವರು ಮಹಡಿಯ ಮೇಲೆ ಬೀದಿ ಕಡಿಯ ವರಾಂಡ ಕೊಠಡಿಯಲ್ಲಿ ಎಂದಿನಂತೆ ಮಲಗಿದ್ದರು ಸಾಮಾನ್ಯವಾಗಿ ಅವರು ಒಂಬತ್ತು ಗಂಟೆಗೆ ಮಲಗಿ ಒಂದು ನಿದ್ದೆಯಾದ ಬಳಿಕ ಸುಮಾರು ಹತ್ ಹನ್ನೊಂದು ಹನ್ನೊಂದೂವರೆ ವೇಳೆಗೆ ಕೊಂಚ ಎಚ್ಚರಗೊಳ್ಳುತ್ತಿದ್ದರು ಆ ರಾತ್ರಿ ಕದ ತಟ್ಟಿದ ಸದ್ದು ಕೇಳಿಸಿದ ಕೂಡಲೇ ಅವರು ಅಲ್ಲಿಂದಲೇ ಯಾರದು ಎಂದು ಕೂಗಿದರು ಕೆಳಗಿನಿಂದ ನಾನು ಕೃಷ್ಣ ಎಂದು ಉತ್ತರ ಬಂತು ವ್ಯಕ್ತಿ ಯಾರೋ ನಿಷ್ಕರ್ಷೆಯಾಗಿ ತಿಳಿಯದಿದ್ದರೂ ಧ್ವನಿ ಪರಿಚಿತವಾದದ್ದಾಗಿತ್ತು ಲಕ್ಷ್ಮೀನಾರಾಯಣಪ್ಪನವರು ಕೂಡಲೇ ದೀಪ ಹಾಕಿ ಕೆಳಕ್ಕಿಳಿದು ಬಂದು ಬಾಗಿಲು ತೆರೆದರು ಅಲ್ಲಿದ್ದಾತ ಅತ್ತಿ ಕುಪ್ಪೆಯ ಕೃಷ್ಣ ಶಾಸ್ತ್ರಿ ಏನು ಇಷ್ಟು ಹೊತ್ತು ನೆಂಟರ ಮನೆಗೆ ಊಟಕ್ಕೆ ಹೋಗಿದ್ದೆ ಅಲ್ಲಿ ಬಹಳ ಹೊತ್ತಾಯಿತು ಅಲ್ಲಿಯೇ ಮಲಗಿಕೊಳ್ಳ ಹೇಳಿದರು ಆದರೆ ಇಲ್ಲಿಯ ಯಜಮಾನರುಗಳ ಕೂಡ ಜರೂರಾಗಿ ಮಾತನಾಡಬೇಕಾದದ್ದು ಇದೆ ಅದಕ್ಕೋಸ್ಕರ ಬಂದುಬಿಟ್ಟೆ ತಮಗೆ ತೊಂದರೆಯಾಯಿತು ಕ್ಷಮಿಸಬೇಕು ಕೃಷ್ಣಶಾಸ್ತ್ರಿಗಳು ಮಾತಿನಲ್ಲಿ ಹೀಗೆ ವಿನಯ ತುಂಬಿದ್ದರು ಅವರ ಮುಖದ ಮೇಲೆ ಏನೋ ಚೇಷ್ಟೆ ಸುಳಿದಾಡುತ್ತಿತ್ತು ಲಕ್ಷ್ಮೀನಾರಾಯಣಪ್ಪನವರು ಹಾಸ್ಯಪ್ರಿಯರು ಏನಾಗುತ್ತದೋ ನೋಡೋಣವೆಂದು ಹೆಚ್ಚು ಮಾತನಾಡದೆ ಅವರು ಒಳ್ಳೆಯದಾಯಿತು ಇಷ್ಟು ಹೊತ್ತಿಗಾದರೂ ಬಂದಿರಲ್ಲ ಮೇಲೆ ಹಾಸಿಗೆ ಹಾಸಿದೆ ಮಲಗಿಕೊಳ್ಳಬಹುದು ಎಂದು ಹೇಳಿ ತಮ್ಮ ಕೋಣೆಗೆ ತಾವು ಹೋಗಿ ಬಾಗಿಲು ಹಾಕಿಕೊಂಡರು ಕೃಷ್ಣಶಾಹಸ್ತ್ರಿಗಳು ಮಡಿಯ ಮೇಲಕ್ಕೆ ಬಂದು ಹಾಸಿಗೆಯ ಕೊಡುವೆ ದೀಪವಾರಿಸಿ ರಾಮ ರಾಮ ಎನ್ನುತ್ತಾ ಮಲಗಿಕೊಂಡಂತೆ ಮಾಡಿದರು ಐದಾರು ನಿಮಿಷಗಳತ್ತು ಅಷ್ಟರೊಳಗಾಗಿ ಲಕ್ಷ್ಮೀನಾರಾಯಣಪ್ಪನವರು ಮತ್ತೆ ನಿದ್ದೆ ಹೋಗಿರಬೇಕೆಂದು ಕೃಷ್ಣಶಾಸ್ತ್ರಿಗಳು ಭಾವಿಸಿಕೊಂಡು ಹಾಸಿಗೆಯಿಂದ ದೀಪ ಹಾಕಿದರು ಹಾಲಿನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಮಲಗಿದ್ದಾರೆಂಬುದನ್ನು ಗುರುತು ಮಾಡಿಕೊಂಡರು ಬಳಿಕ ಒಂದು ಹಾಸಿಗೆಯ ಪಕ್ಕದಲ್ಲಿ ಕುಳಿತು ತಾವು ಕೈಯಲ್ಲಿ ತಂದಿದ್ದ ಪಟ್ಟಣಗಳನ್ನು ಬಿಟ್ಟುಕೊಂಡು ಒಂದು ದೂದುಪೇಡವನ್ನು ಮುರಿದು ಕಾಡ ನಿದ್ರೆಯಲ್ಲಿದ್ದ ಶ್ರೀನಿವಾಸ ಬಾಯಿಗೆ ತುರುಕಿದರು ಅದು ಹಲ್ಲಿಲ್ಲದ ಬಾಯಿ ದೂದುಪೇಡ ನೆರವಾಗಿ ನಾಲಿಗೆ ಸೇರಿತ್ತು ರಾಯರು ಹಾಮ್ ಯಾರು ಎಂದು ಕೂಗಿದರು ಶಾಸ್ತ್ರಿಗಳು ನಾನು ಮುದ್ದು ಎಂದರು ಇಷ್ಟು ಹೊತ್ತಿಗೆ ದೂದುಪೇಡ ಅರ್ಧ ಕಲಗ್ಗಿ ಶ್ರೀನಿವಾಸ ಹೊಟ್ಟೆ ಹೊಕ್ಕಿತ್ತು ಮುದ್ದು ಎಂದರೆ ಮಧ್ವರಾಯ ಶ್ರೀನಿವಾಸ ಮಗ ರಾಯರು ನಗುತ್ತಾ ಕುಳಿತರು ಶಾಸಿಗಳು ಅಲ್ಲಿಂದೆದ್ದು ಪಕ್ಕದಲ್ಲಿದ್ದ ವೆಂಕಟಕೃಷ್ಣಯ್ಯನವರ ಬಾಯಿಗೆ ಒಂದು ಚೂರು ಜಹಾಂಗೀರ್ ಹೋಗಿಸಿದರು ಹಾಗೆಯೇ ವಾಸುದೇವರಾಯರ ತುಟಿಗಳ ನಡುವೆ ಒಂದು ಚಕ್ಕಲಿ ಮುರುಕನ್ನು ತಳ್ಳಿದರು ನರಸಿಂಗರಾಯರ ಬಾಯಿಗೆ ಎರಡು ಉಪ್ಪೇರಿಗಳನ್ನು ನೂಕಿದರು ಅವರೆಲ್ಲರೂ ಥೂ ಥೂ ಎಂದುಕೊಂಡು ಬಾಯಿಗೆ ಬಂದದ್ದನ್ನು ಸವಿಯುತ್ತಾ ಏನಪ್ಪ ಇದು ಎಂದುಗೊಳಗುತ್ತಾ ಎದ್ದು ಕುಳಿತು ನೋಡುತ್ತಾರೆ ಎದುರಿಗೆ ಇನ್ನೂ ನಾಲ್ಕು ದೊಡ್ಡ ತಿಂಡಿಯ ಪುಟ್ಟಣಗಳು ಎಲ್ಲರೂ ಕೃಷ್ಣ ಶಾಸ್ತ್ರಿಯನ್ನು ನೋಡಿ ಏನಯ್ಯ ಇದೆಲ್ಲ ಇಷ್ಟು ಹೊತ್ತಿನಲ್ಲಿ ಎಂದು ಆಕ್ಷೇಪಣೆ ಸೂಚಿಸಿದರು ಶಾಸ್ತ್ರಿಗಳು ತಗೊಳ್ಳಿ ಯಜಮಾನರೇ ತಮಗೋಸ್ಕರ ತಂದೆ ರುಚಿಯಾಗಿತ್ತು ತಮ್ಮನ್ನು ಬಿಟ್ಟು ಒಬ್ಬನೇ ಹೇಗೆ ತಿನ್ನಲಿ ತಾವು ದೊಡ್ಡ ಮನಸ್ಸು ಮಾಡಬೇಕು ಎಂದರು ಇದನ್ನೆಲ್ಲ ಪಕ್ಕದ ಕೊಠಡಿಯಿಂದ ಕಿವಿಯ ಮೂಲಕ ತಿಳಿದುಕೊಳ್ಳುತ್ತಿದ್ದ ಲಕ್ಷ್ಮೀನಾರಾಯಣಪ್ಪನವರು ಉಪಾಹಾರ ಕೂಟದಲ್ಲಿ ಸೇರಿದರು ಸುಮಾರು ಎರಡು ಗಂಟೆಯವರೆಗೂ ಆ ತಿಂಡಿ ಹರಟೆಗಳು ನಡೆದು ಅದರ ನಡುವೆ ಶಾಸ್ತ್ರಿಗಳು ತಮ್ಮ ಜೇಬಿನಿಂದ ಒಂದು ಹೂವಿನ ಹಾರವನ್ನು ಗಂಧದ ಡಬ್ಬಿಯನ್ನು ಹೊರಕ್ಕೆ ತೆಗೆದರು ಶ್ರೀನಿವಾಸರಾಯರು ಅದನ್ನು ನೋಡಿ ಎಲ್ಲಿ ಹೋಗಿದ್ದೆಯ ಯಾರ ತಲೆಯಲ್ಲಿದ್ದದ್ದೋ ಎಂದರು ಲಕ್ಷ್ಮೀನಾರಾಯಣಪ್ಪನವರು ಯಾರ ತಲೆಯಲ್ಲಿದ್ದದ್ದೋ ಎಲ್ಲಿದ್ದದ್ದೋ ನೀವು ಕೇಳಿದರೆ ಹೇಳುತ್ತಾರೆಯೇ ಕೃಷ್ಣ ಶಾಸ್ತ್ರಿಗಳು ತಾವೆಲ್ಲ ಹಿರಿಯರು ತಾವು ಮಾಡದೇ ಇದ್ದದ್ದು ನಾನೇನು ಮಾಡುತ್ತೇನೆ ಎಂದರು ಹೀಗೆ ಬೆಳಗಾಗುವವರೆಗೂ ಹರಟೆ ನಗುವು ನಗು ಹರಟೆ ಜರುಗಿತು ಆ ಪ್ರದೇಶದಲ್ಲಿಯೇ ವಾಸವಾಗಿದ್ದ ನಾನು ಮಾರನೆಯ ದಿನ ಬೆಳಿಗ್ಗೆ ಯಜಮಾನ ರೋಗಗಳನ್ನು ಕುಶಲ ಪ್ರೇಶ್ನೆ ಮಾಡಬೇಕೆಂದು ಅಲ್ಲಿಗೆ ಆ ಕಥೆಯನ್ನೆಲ್ಲಾ ಕೇಳಿದೆ ಸ್ವಲ್ಪ ಹೊಟ್ಟೆ ಕಿಚ್ಚಾಯಿತು ಕೃಷ್ಣಶಾಸ್ತ್ರಿಗಳನ್ನು ಕುರಿತು ನನ್ನನ್ನೇಕೆ ಕರೆಯಲಿಲ್ಲ ಎಂದು ಕೇಳಿದೆ ಅವರು ನೀವು ಇನ್ನೂ ಹುಡುಗರೆಂದು ಇವರು ತಿಳಿದುಕೊಂಡಿದ್ದಾರೆ ನೀವು ಇಲ್ಲಿದ್ದರೆ ಅವರು ಆಡಿದ ಆಟಗಳನ್ನೆಲ್ಲ ಹೇಳಲು ಸಂಕೋಚ ಪಡುತ್ತಿದ್ದರು ನೀವು ಕೊಂಚ ಮಡಿಯವರು ಮಡಿಮಾತಿನವರು ಗುಡಿಗೆ ಹೋಗಬೇಕು ಈ ಗೋಷ್ಠಿಗೆ ನೀವು ಬರಬೇಕಾದರೆ ಸ್ವಲ್ಪ ಥರ ಬೇತಾಗಬೇಕು ಎಂದು ಜವಾಬು ಹೇಳಿದರು ವಾಸ್ತವವಾಗಿ ನಾನು ಅಷ್ಟೇನೂ ಪ್ರಾಕೃತನಾಗಿರಲಿಲ್ಲ ಆದರೆ ಕೃಷ್ಣಶಾಸ್ತ್ರಿಗಳ ಕೂಡ ಸ್ಪರ್ಧೆ ಹೂಡಿ ಜಯಿಸುವಷ್ಟರ ರಸಿಕತನ ನನ್ನಲ್ಲಿತ್ತೆಂದು ನಾನು ಹೇಳಿಕೊಳ್ಳಲಾರೆ ಮೇಲೆ ಹೇಳಿದ ಸಂದರ್ಭ ಅತ್ತಿಗುಪ್ಪೆ ಕೃಷ್ಣಶಾಸ್ತ್ರಿಗಳವರ ವ್ಯಕ್ತಿ ಸ್ವರೂಪಕ್ಕೆ ಉದಾಹರಣೆಯಾಗಿದೆ ಅವರದು ಸ್ನೇಹಮಯವಾದ ಹೃದಯ ಲಸಿಕ ಸ್ವಭಾವ ಒಳ್ಳೆಯ ರೂಪ ಅದು ಆಕಾರದಲ್ಲಿ ಎತ್ತರವೂ ಅಲ್ಲ ಗಿಡ್ಡೂ ಅಲ್ಲ ಮಧ್ಯಮ ವಯಸ್ಸು ಮುಗಿದ ಮೇಲೆ ಕೊಂಚ ಸ್ಥೂಲರಾಗಿದ್ದರು ಮೈ ಕೆಂಪು ಮಿಶ್ರಣವಾದ ಬಿಳುಪು ಮುಖದ ಮೇಲೆ ಯಾವಾಗಲೂ ನಗೆ ಸುಳಿದಾಡುತ್ತಿತ್ತು ಒಟ್ಟಿನ ಮೇಲೆ ಆಕರ್ಷಕ ರೂಪ ಧ್ವನಿ ಮಧ್ಯಮ ಸ್ಥಾಯಿಯದು ಬಾಯಿಯಿಂದ ಅಕ್ಷರಗಳು ಸ್ಫುಟವಾಗಿ ಹೊರ ಹೊರಡುತ್ತಿದ್ದವು ಅವರು ಸಾಹಿತ್ಯವನ್ನು ನಿಷ್ಠೆಯಿಂದ ಅಭ್ಯಾಸ ಮಾಡಿದ್ದವರು ಅವರಿಗೆ ಸಂಗೀತದ ಪರಿಚಯವೂ ಚೆನ್ನಾಗಿತ್ತು ಅವರು ಕೆಲವು ಕಾಲ ಯಾವುದೋ ನಾಟಕ ಕಂಪನಿಯಲ್ಲಿ ಪಾತ್ರ ನಿರ್ವಾಹ ಮಾಡುತ್ತಿದ್ದಾರೆಂದು ಕೇಳಿದ್ದೇನೆ ಕೃಷ್ಣಶಾಸ್ತ್ರಿಗಳವರು ಬಹು ವರ್ಷ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರು ಅವರಿಗೆ ಸಾರ್ವಜನಿಕ ವಿಚಾರಗಳ ಮಾಹಿತಿ ಚೆನ್ನಾಗಿತ್ತು ಶ್ರದ್ಧೆಯಿಂದ ಕರ್ತವ್ಯ ಮಾಡುತ್ತಿದ್ದವರು ಅವರು ಅವರು ಗೆಜಿಟಿಯರ್ ಸರಕಾರದ ವರದಿಗಳು ಮುಂತಾದ ಅಧಿಕೃತ ಗ್ರಂಥಗಳನ್ನು ಚೆನ್ನಾಗಿ ವ್ಯಾಸಂಗ ಮಾಡಿ ಅನುಭವಸ್ಥರೊಡನೆ ಚರ್ಚೆ ನಡೆಸಿ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಸಭೆಯಲ್ಲಿ ಮಾತನಾಡುತ್ತಿದ್ದರು ಆದ್ದರಿಂದ ಅವರ ಮಾತನ್ನು ಎಲ್ಲರೂ ಕುತೂಹಲದಿಂದ ಆಲಿಸುತ್ತಿದ್ದರು ಆದರೆ ಅವರ ಭಾಷಣದಲ್ಲಿ ವಿಶೇಷಕ್ಕಿಂತ ಸ್ವಾರಸ್ಯಕರವಾದದ್ದು ಅವರ ಶೈಲಿ ಅವರು ಟು ಕನ್ನಡಿಗರು ಮತ್ತು ಸಂಸ್ಕೃತ ವಿದ್ವಾಂಸರು ಇದರ ಜೊತೆಗೆ ಸ್ವಭಾವತಃ ಹಾಸ್ಯಶೀಲರು ಈ ಮೂರು ಅನುಕೂಲತೆಗಳು ಇದ್ದದ್ದರಿಂದ ಅವರು ಲಘು ಭಾಷಣದಲ್ಲಿ ಪದಸರಣಿ ಅರ್ಥಸ್ಪಷ್ಟತೆ ಹಾಸ್ಯ ಈ ಮೂರು ಸೊಗಸಿನ ಸೊಗಸಿನಿಂದ ಬೆರೆತಿರುತ್ತಿದ್ದವು ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಒಂದು ದಿನ ಏನೋ ಚರ್ಚೆ ಉಗ್ರವಾಗಿ ಬೆಳೆದಿತ್ತು ಸರಕಾರದ ಒಂದಾನೊಂದು ಇಲಾಖೆಯಲ್ಲಿ ಯಾವುದೋ ವ್ಯವಹಾರ ನಡೆಯುವುದರಲ್ಲಿ ಬಹಳ ತಡವಾಗಿತ್ತು ಅದನ್ನು ಕುರಿತು ಸದಸ್ಯರು ಕಟುವಾಗಿ ಟೀಕಿಸಿದ್ದರು ಅದಕ್ಕೆ ಅಧಿಕಾರಿಗಳು ಆಗ್ರಹದಿಂದ ಉತ್ತರ ಹೇಳುತ್ತಿದ್ದರು ಈ ನಡುವೆ ಕೃಷ್ಣಶಾಸ್ತ್ರಿಗಳು ಎದ್ದು ನಿಂತು ಅಧ್ಯಕ್ಷರ ಅಪ್ಪಣೆ ಬೇಡಿ ಒಂದೆರಡು ನೆಂದರು ದಿವಾನರು ಆಗಬಹುದೆಂದರು ಕೃಷ್ಣಶಾಸ್ತ್ರಿಗಳು ಕಾದಂಬರಿ ಕಥೆಯನ್ನೆತ್ತಿ ಅದರಲ್ಲಿ ಪುಂಡರೀಕನು ಬಾರದೇ ತಡವಾದದಕ್ಕೆ ಕಾರಣವೇನಿರಬಹುದೆಂದು ಮಹಾಶ್ವೇತೆ ಊಹಾಪೋಹ ನಡೆಸಿದ ಪ್ರಕರಣವನ್ನೆತ್ತಿಕೊಂಡು ಬಾಣಕವಿಯ ಸಂಸ್ಕೃತ ಮಹಾಗದ್ಯವನ್ನು ಗಮಕದಾಟಿಯಲ್ಲಿ ಹೇಳಲಾರಂಭಿಸಿದರು ಅರಬಿ ಭೈರವಿ ಕಲ್ಯಾಣಿ ಈ ರಾಗಗಳಲ್ಲಿ ಒಂದೊಂದರಲ್ಲಿ ಎರಡೆರಡು ನಿಮಿಷವಾಯಿತು ಅಧ್ಯಕ್ಷರು ಸದಸ್ಯರು ವಿಷಯವನ್ನು ಕುರಿತು ಮಾತನಾಡುತ್ತಿಲ್ಲ ಕೃಷ್ಣ ಅದೇ ವಿಷಯ ಸ್ವಾಮಿ ತಡವಾದದ್ದಕ್ಕೆ ಕಾರಣ ಅಧ್ಯಕ್ಷರು ನೀವು ಹಾಡುತ್ತಿದ್ದೀರಿ ಕೃಷ್ಣಶಾಸ್ತ್ರಿಗಳು ಅದು ಹಾಡಲ್ಲ ಸ್ವಾಮಿ ಮಾತು ಆ ಮಾತು ಹೇಳುವ ರೀತಿ ಹಾಗೆ ಅಧ್ಯಕ್ಷರು ಹೀಗೆ ಮಾಡಿದರೆ ಹೊತ್ತಾಗುತ್ತದೆ ಕೃಷ್ಣ ಶಾಸ್ತ್ರಗಳು ಎಂದು ಸಭೆ ಹೇಳಿದರೆ ನಿಲ್ಲಿಸುತ್ತೇನೆ ಸಭಿಕರು ಇನ್ನೂ ಆಗಬೇಕು ಸ್ವಾಮಿ ಬಹಳ ಚೆನ್ನಾಗಿದೆ ಅವರಿಗೆ ಇನ್ನೂ ಹೊತ್ತು ಕೊಡಬೇಕು ಎಲ್ಲರೂ ನಗಲಾರಂಭಿಸಿದರು ಆ ನಗುವಿನಲ್ಲಿ ಅಧ್ಯಕ್ಷರು ಸೇರಿಕೊಂಡರು ನಗು ನಿಂತ ನೆಕ್ಸ್ಟ್ ಸಬ್ಜೆಕ್ಟ್ ಎಂದರು ಈ ಕೋಪದ ಟೀಕೆಗಳೆಲ್ಲ ಮರೆತು ಹೋಗಿದ್ದವು ದಿವಾನ್ ಬ್ಯಾನರ್ಜಿ ಅವರ ಕಾಲದಲ್ಲಿ ಒಂದು ಸಲ ಪ್ರಜಾಪ್ರತಿನಿಧಿ ಸಭೆ ನಡೆಯುತ್ತಿದ್ದಾಗ ಮದಾರಾಸ್ನ ಗವರ್ನರ್ ಬಹುಶಃ ಲಾರ್ಡ್ ವಿಲ್ಲಿಂಗ್ ಡನ್ ಎಂಬಾತನು ಸಭಾ ಕಾರ್ಯಗಳನ್ನು ನೋಡಬೇಕೆಂಬ ಕುತೂಹಲದಿಂದ ಪತ್ನಿ ಸಮೇತನಾಗಿ ಅಲ್ಲಿಗೆ ಬಂದನು ಆತನಿಗೆ ತಮ್ಮ ಒಳ್ಳೆಯ ಭಾಷಣಕಾರರನ್ನು ತೋರಿಸಬೇಕೆಂಬ ಕುತೂಹಲದಿಂದ ದಿವಾನ್ ಬ್ಯಾನರ್ಜಿಯವರು ಹಾಸನದ ವೆಂಕಟೇಶಯ್ಯನವರನ್ನು ಇಂಗ್ಲಿಶಿನಲ್ಲಿ ಮಾತನಾಡಬೇಕೆಂದು ಕೃಷ್ಣಶಾಸ್ತ್ರಿಗಳನ್ನು ಕನ್ನಡದಲ್ಲಿ ಮಾತನಾಡಬೇಕೆಂದು ಕೇಳಿಕೊಂಡರು ಆ ಸದಸ್ಯರಿಬ್ಬರು ಸಭೆಯ ಮುಂದಿದ್ದ ವಿಷಯವನ್ನು ಕುರಿತು ಹತ್ತು ಹತ್ತು ನಿಮಿಷ ಉಪನ್ಯಾಸಿಸಿದರು ಕೃಷ್ಣಶಾಸ್ತ್ರಿಗಳು ತಮ್ಮ ಉಪನ್ಯಾಸದ ಉಪಸಂಹಾರ ವಾಕ್ಯದಲ್ಲಿ ವಿಲ್ಲಿಂಗ್ಡನ್ ದಂಪತಿಗಳಿಗೆ ಅವರು ಬಂದದಕ್ಕಾಗಿ ವಂದನೆಯನ್ನು ಹೇಳಿ ಕೂಡಲೇ ತಮ್ಮ ಜೇಬಿನೊಳಗಿಂದ ಒಂದು ಹೂವಿನ ತೆಗೆದು ತಟ್ಟನೆ ಹೋಗಿ ಲೇಡಿ ವಿಲ್ಲಿಂಗ್ಟನ್ ಕೊರಳಿಗೆ ಹಾಕಿದರು ಆಕೆಯ ಮುಖ ಹಿಗ್ಗಿ ಹಲ್ಲು ಕಿರಿಯಿತು ಅದಕ್ಕಿಂತ ಹೆಚ್ಚಾಗಿ ಆದದ್ದು ಸದಸ್ಯರು ಶಾಸ್ತ್ರಿಗಳ ಮೇಲೆ ಸುರಿಸಿದ ಹಾಸ್ಯದ ಮಳೆ ಮೇಲೆ ಹೇಳಿದ ಪೀಪಲ್ಸ್ ಕನ್ವೆನ್ಷನ್ ಪರಿಷತ್ತಿನಲ್ಲಿ ಶಾಸ್ತ್ರಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು ಸಾವಿರದ ಒಂಬೈನೂರ ಎಂಟನೆಯ ಎಸವಿಯ ಶಾಸನವನ್ನು ಖಂಡಿಸುವ ನಿರ್ಣಯವನ್ನು ಶ್ರೀ ಎಆರ್ ನಾಗೇಶ್ವರಯ್ಯರ್ ಅವರು ಸಭೆಯ ಮುಂದಿಟ್ಟರು ಕೃಷ್ಣಶಾಸ್ತ್ರಿಗಳು ಅದನ್ನು ಅನುಮೋದಿಸಿ ತಮಗೆ ಸಹಜವಾದ ಸರಸ ಸರಣಿಯಲ್ಲಿ ಭಾಷಣ ಮಾಡಿದರು ಅದರ ಸಾರಾಂಶ ಹೀಗೆ ನಾನು ಹಿಂದೆ ಮಾಡಿದ ಒಂದು ಪಾಪಕ್ಕಾಗಿ ಪ್ರಾಯಶ್ಚಿತ ಮಾಡಿಕೊಳ್ಳುವ ಅವಕಾಶ ಈ ಹೊತ್ತು ನನಗೆ ದೊರಕಿದೆ ಇದಕ್ಕಾಗಿ ನಾನು ಈ ಪರಿಷತ್ತಿನ ಚಾಲಕರಿಗೆ ತುಂಬಾ ಕೃತಜ್ಞನಾಗಿದ್ದೇನೆ ನಾನು ಮಾಡಿದ ಪಾಪವೆಂದರೆ ಹಿಂದೆ ಈ ಶಾಸನವನ್ನು ವಿಧಿಸಿದಾಗ ನಾನು ಅದಕ್ಕೆ ಬೆಂಬಲ ಕೊಟ್ಟದ್ದು ಹಾಗೆ ಆಗ ಹಾಗೆ ಮಾಡಿದ್ದಕ್ಕೆ ಕಾರಣ ಆಗಿನ ದಿವಾನರಲ್ಲಿ ನಾನು ಇಟ್ಟಿದ್ದ ನಂಬಿಕೆ ಅವರು ಮಹಾ ಸಮರ್ಥರು ಆದ್ದರಿಂದ ಅವರು ಮಾಡಿದ್ದು ಸರಿ ನಾನು ನಂಬಿದ್ದೆ ಈಗ ಆ ನಮ್ಮ ಗುರುಗಳೇ ಪಲ್ಟಿ ಹೊಡೆದಿದ್ದಾರೆ ದಿವಾನ್ ವಿಪಿ ಮಾಧವರಾಯರು ಈಚೆಗೆ ಇಂಗ್ಲೆಂಡಿಗೆ ಹೋಗಿದ್ದಾಗ ಮೈಸೂರಿನ ಪತ್ರಿಕಾ ನಿರೋಧ ಶಾಸನವು ತಾವು ಸ್ವತಂತ್ರವಾಗಿ ಬುದ್ಧಿಪೂರ್ವಕವಾಗಿ ಮಾಡಿದ ಕೆಲಸವಲ್ಲವೆಂದು ತಮಗೆ ಅದು ಇಷ್ಟವಲ್ಲದಿದ್ದರೂ ಇಲ್ಲಿಯ ಬ್ರಿಟಿಷ್ ಅಧಿಕಾರಿಗಳ ಒತ್ತಾಯಕ್ಕಾಗಿ ಮಾಡಲಾದ್ದೆಂದು ಹೇಳಿಕೆ ಕೊಟ್ಟಿದ್ದಾರೆ ಗುರುಗಳು ಹೀಗೆ ಸ್ಥಾನ ಬದಲಾಯಿಸಿದ ಮೇಲೆ ಶಿಷ್ಯಾನು ಇದ್ದಂತೆಯೇ ಇರುವುದು ಸರಿಯೇ ಆದ ಕಾರಣ ಈಗ ನಾನು ಪ್ರಾಯಶ್ಚಿತ್ತ ರೂಪವಾಗಿ ತಮ್ಮೆದುರಿಗೆ ನಿಂತು ನನ್ನ ಹಿಂದಿನ ತಪ್ಪನ್ನು ಒಪ್ಪಿಕೊಳ್ಳುತ್ತಿದ್ದೇನೆ ಈ ವೃತ್ತ ಪತ್ರಿಕಾ ನಿರ್ಬಂಧ ಶಾಸನ ಆಯುಕ್ತವಾದದ್ದು ತೊಲಗಿ ಹೋಗಬೇಕಾದದ್ದು ಸಭೆಯಿಂದ ಆ ನಿರ್ಣಯ ಅಂಗೀಕೃತವಾಯಿತು ಎಲ್ಲರಿಗೂ ಸಂತೋಷವಾಯಿತು ಅತಿಗುಪ್ಪೆ ಕೃಷ್ಣಶಾಸ್ತ್ರಿಗಳು ಕಷ್ಟಕ್ಕೆ ಸಿಕ್ಕಿದವರಲ್ಲಿ ಸಹಾನುಭೂತಿಯುಳ್ಳವರು ಉಪಕಾರ ಪ್ರವೃತ್ತಿಯುಳ್ಳವರು ವಾಗ್ರಸಿಕರು ಅಂತವರು ಸಾರ್ವಜನಿಕ ಸಂಸ್ಥೆಗೆ ಆಕರ್ಷಣಾ ಶಕ್ತಿಯನ್ನು ತರಬಲ್ಲವರು